ಎರಡು ತೂಕದ ಕತ್ತಿ ನೂತನ ದೇವೇಂದ್ರನು ದರ್ಶನ ಮಂದಿರದಲ್ಲಿ ವಿರಜಾದೇವಿಯೊಡನೆ ಚಚಿದೇವಿಗಾಗಿ ಕಾಯುತ್ತಿದ್ದಾನೆ ಆಕೆಯು ಇಂದ ದರ್ಶನಕ್ಕೆ ಬರುವುದಾಗಿ ಹೇಳಿಕಳಿಸಲಿದ್ದಾಳೆ ಇಂದನೆಗೆ ಆಶ್ಚರ್ಯನಾದ ವೇಳೆಯಿಂದ ಆಕನಿಗಾಗಿ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಅಂತಃಪೂರ್ವನ್ನ ಬಿಟ್ಟು ಈಚೆಗೆ ಬರೆದಿದ್ದವಳು ಈ ದಿನ ಇಲ್ಲಿಗೆ ಬರುವಳೆ ಆಕೆಯೂ ದೇವಸಭೆಯ ಸಭೆಯ ನಿರ್ಣಯವನ್ನು ನಿಜವಾಗಿ ಗೌರವಿಸುವಳೆ ಆ ಗರ್ವ ಗಂಧಿನ ಗಂಧಿನಿಯು ಹೊಸ ಇಂಧನವನ್ನು ಸೇವಿಸಲು ಒಪ್ಪುವಳೆ ಅಥವಾ ದೇವಸಭೆಯು ನಿರ್ಣಯವು ಶಿರೋಧಾರವೆಂದು ಒಪ್ಪಲೇಬೇಕಾದ ಅದನ್ನು ಗೌರವಿಸಲು ತನ್ನ ವೈಯಕ್ತಿಕ ಭಾವನೆಗಳನ್ನೆಲ್ಲ ಹತ್ತಿಟ್ಟು ಸಿದ್ಧವಾರ ಸಿದ್ಧವಾಗಿರುವಳೆ ಹಾಗೆ ಆತನ ಭಾವನೆಗಳೆಲ್ಲ ವಿಸ್ಮದಿಂದ ಕೂಡಿ ಆತನನ್ನು ಎಲ್ಲಿಯೋ ಹೊತ್ತುಕೊಂಡು ಹೋಗುತ್ತಿವೆ ವಿರಜಾದೇವಿಯು ಈ ಸುದ್ದಿಯನ್ನು ಕೇಳಿ ವಿಸ್ಮಿತಲಾಗಿದ್ದಾಳೆ ಆಕೆಯು ಶಚಿದೇವಿಯ ಶಶಿ ಹೃದಯದ ಸ್ಥಿತಿಯನ್ನು ಊಹಿಸಬಲ್ಲು ಹೆಣ್ಣು ತನ್ನ ಹೆಣ್ಣು ತನವನ್ನು ಬಿಟ್ಟು ತನ್ನ ಕೈಹಿಡಿದವನನ್ನು ತನ್ನನ್ನು ಹೆಣ್ಣೆಂದು ಮೊದಲು ಸಲ ತೋರಿಸಿಕೊಟ್ಟು ತನ್ನ ಬಾಳಿಗೊಂದು ಪೂರ್ಣತೆಯನ್ನು ಕೊಟ್ಟು ಗೌರವಿಸಿದವನನ್ನು ಬಿಟ್ಟು ಪರಪುರುಷನನ್ನು ಓಲೈಸಲು ಸಿದ್ದಳಾಗುವಳೆಂದು ನಂಬಲೂ ಲಾರಳು ಅಲ್ಲದೆ ಆಕೆಗೆ ಇನ್ನೂ ಒಂದು ಯೋಚನೆ ಎಷ್ಟೇ ಆಗಲಿ ಶಚಿಯು ಪರಸ್ತ್ರೀಯಲ್ಲವೇ ತನ್ನ ಗಂಡನು ಆಕೆಯನ್ನು ಏನೇ ಕಾರಣದಿಂದಾಗಲಿ ಕೈಹಿಡಿದರೆ ಆತನಿಗೆ ಈ ಪದವಿ ಐಶ್ವರ್ಯಗಳು ಉಳಿಯುವೆ ಆತನಿಗೆ ಈ ಯೋಚನೆ ಬಂತು ಬಹುದಿನದ ಸಹವಾಸದಿಂದ ಉಂಟಾಗುವ ಅಭಿಮಾನ ಸಾಮೀಪ್ಯ ಮಮತೆಗಳಿಂದ ಆಕೆಯು ಗಂಡನನ್ನು ಕೇಳಿಯೋ ಬಿಟ್ಟಳು ದೇವ ಇದುವರೆಗೂ ತಮಗೆ ಇಲ್ಲದ ಸ್ತ್ರೀ ಚಾಪಲ್ಯವು ಹೀಗೇಕೆ ಬಂತು ಈಗ ಬಂತು ಇದನ್ನು ಕೇಳಿ ಇಂದ್ರನು ಏನೋ ಯೋಚನೆಯಲ್ಲಿದ್ದನು ರಿಜಾದೇವಿ ಆಡಿದ ಮಾತನ್ನು ಕೇಳಿ ಅವನು ಬೆಚ್ಚಿದನು ಇಲ್ಲ ದೇವಿ ನನಗೆ ಯಾವಾಗಲೂ ಸ್ತ್ರೀ ಚಾಪಲ್ಯ ಎಂದನು ಹಾಗಾದರೆ ಈಗ ಈ ಶತೀ ಪ್ರಸಂಗವೇನು ಇದೇ ವಿಚಿತ್ರವಾಯಿತು ದೇವಿ ನಾನು ಅಧಿಕಾರ ಪೂರ್ಣವಾಗಿದೆಯೇ ಎಂದು ಪ್ರಸಂಗ ಕೇಳಿದೆ ನನ್ನ ಅಭಿಪ್ರಾಯವಿದ್ದು ನನ್ನ ಮತ್ಯತ್ವವನ್ನು ತೆಗೆದಿದ್ದೀರಾ ನಾನು ಕೊನೆಯವರೆಗೂ ಇಂದ್ರನಾಗುವನೇ ಎಂದು ದೇವಗುರುಗಳು ಎಂದು ದೇವಗುರುಗಳು ಅದಕ್ಕೆ ಶಚಿಪತಿತ್ವ ಲಭಿಸುವವರೆಗೂ ಅಧಿಕಾರವು ಪೂರ್ಣವಾಗುವುದಿಲ್ಲ ಎಂದರು ನಾನು ಮಾತಿನ ಬಲದಲ್ಲಿ ಹಾಗಾದರೆ ಅಧಿಕ ಅಧಿಕಾರವನ್ನು ಪೂರ್ಣ ಮಾಡಿಕೊಡಿ ಎಂದೆ ಇದು ಇಷ್ಟೆಲ್ಲಾ ರಾಧಾಂತಕ್ಕಿಟ್ಟುಕೊಂಡಿದೆ ಇದು ಹೇಗೆ ಮುಗಿಯುವುದೋ ನೋಡಬೇಕು ಶಚಿದೇವಿಯು ಹೇಳಿಕ ಕಳುಹಿಸಿರುವುದನ್ನು ನೋಡಿದರೆ ಆಕೆಯು ಒಪ್ಪುವಂತಿದೆಯಲ್ಲ ಒಪ್ಪಿದರೆ ಏನು ಮಾಡುವಿರಿ ಅದೇ ನನ್ನ ಧರ್ಮ ಸಂಕಟ ಆಕೆಯು ಒಪ್ಪಿದರೂ ಕಾರ್ಯಕ್ಕೆಟ್ಟು ಇದುವರೆಗೆ ದೇವಲೋಕದ ಅಪ್ಸರೀಯರನ್ನು ಅವರು ಲಭ್ಯವಾಗಿದ್ದರೂ ಕಣ್ಣೆತ್ತಿಯೋ ನೋಡಿದ ನಾನು ಶಚಿಯನ್ನು ಹೇಗೆ ಒಪ್ಪಿಕೊಳ್ಳಲಿ ಆಕೆಯು ಒಪ್ಪಿಕೊಳ್ಳದಿದ್ದರೆ ದೇವರು ಋಷಿ ಪಿತೃಗಳೆಲ್ಲ ನನ್ನನ್ನು ಹಂಗಿಸುವವರಲ್ಲ ಏನು ಮಾಡಲಿ ಇದೇ ನನಗೆ ಯೋಚನೆಯಾಗಿದೆ ವಿರಜಾದೇವಿಗೆ ತನ್ನ ಗಂಡನು ಮತ್ತೆ ಯಾವ ಸ್ತ್ರೀಯನ್ನು ಕಾಮುಕನಾಗಿ ನೋಡಲಿಲ್ಲವೆಂದು ಏನೋ ಒಂದು ಹೆಮ್ಮೆ ಈ ಶಶಿ ಪ್ರಸಂಗವು ಎರಡು ತೂಕದ ಕತ್ತಿಯಾಗಿದ್ದು ಹಾಗೂ ಕತ್ತರಿ ಹಾಗೂ ಕತ್ತರಿಸುವುದು ಹೀಗೂ ಕತ್ತರಿಸುವುದು ಮುಂದೇನಾಗುವುದೋ ಎಂದು ದಿಗಿಲು ಆದರೂ ತನ್ನ ಗಂಡನ ಮನಃಪೂರ್ವಕವಾಗಿ ಆಕೆಯನ್ನು ಬಯಸಲಿಲ್ಲವೆಂದು ಒಂದು ಸಮಾಧಾನ ಅದೇ ಏನು ಹೆಣ್ಣು ಹೃದಯ ತಾನು ಒಲೆತಿರುವ ಇನ್ನೊಂದು ಹೆಣ್ಣನ್ನು ಬಯಸಿಲ್ಲ ಏಕೆಂದರೆ ಏಕೆ ಸಮಾಧಾನ ಎಂದರೆ ಏಕೆ ಸಮಾಧಾನವಾಗಬೇಕು ಅಂತೂ ಇನ್ನೆರಡು ಸಲ ಅವರು ನಿಟ್ಟಿಸಿರು ಬಿಡುವುದರೊಳಗಾಗಿ ಶಚಿದೇವಿಯೂ ಬಂದಳು ಇಂದ್ರಾಣಿಯೊಂದು ಆಡಂಬರವೇನೂ ಇಲ್ಲ ಶಾಂತಿಧೂತನಂತೆ ಬಿಳಿಯ ವಸ್ತ್ರವನ್ನುಟ್ಟಿದ್ದಾಳೆ ಆ ವಸ್ತ್ರವು ಆಕಾಶ ಮಾರ್ಗದಲ್ಲಿ ಚಂದ್ರಮನ ಐಸಿರಿಯು ದಿಗಂತಗಳವರೆಗೆ ವ್ಯಾಪಿಸಿ ಶೋಭಿಸುತ್ತಿರುವಾಗ ಮೆರೆಯುವ ನಕ್ಷತ್ರ ಪಥಗಳಂತೆ ವಜ್ರ ವಜ್ರ ವಿಶೋಭಿತವಾಗಿದೆ ಕೆನೆಯ ಬಣ್ಣದ ರವಿಕೆಯನ್ನು ಧರಿಸಿದ್ದಾಳೆ ಅದರ ಮೇಲೆ ಚುಮಕಿಸಿದಂತೆ ಕೆತ್ತಿರುವ ನವರತ್ನಗಳು ಮೃಗಶಿಲಾ ನಕ್ಷತ್ರ ಪುಂಜದಂತೆ ಎನ್ನುತ್ತಿವೆ ಕಿವಿಯಲ್ಲಿರುವ ವಜ್ರದ ಒಳ್ಳೆ ಓಲೆಗಳು ಪುನರ್ವಸು ಪುಂಜದ ಯೋಗತಾರೆಯಂತೆ ಎರಡು ದೀಪಗಳನ್ನು ಇಟ್ಟಂತೆ ಬೆಳಗುತ್ತಿವೆ ಕುರಳಲ್ಲಿ ಕಟ್ಟಿಕೊಂಡಿರುವ ತಾಳಿಯು ತನ್ನ ಸುತ್ತಲೂ ಇರುವ ಜೀವರತ್ನಗಳಿಗಿಂತ ಪ್ರಕಾಶವಾಗಿ ಮೆರೆಯುತ್ತಿವೆ ಕೈಯಲ್ಲಿರುವ ರತ್ನದ ಬಳೆಗಳು ಜಂಗಮ ದೇಹಕಾಂತಿಯಂತೆ ಹೊಳೆಯುತ್ತಿವೆ ಎಡಗೈಯ್ಯ ಬೆರಳಿನಲ್ಲಿ ಹರಳಿನೊಂಗರು ಒಂದು ಇದರ ಹರಳು ಪೂರ್ವಾಕಾಶದಲ್ಲಿ ಚಂದ್ರನಿಲ್ಲದಿರುವಾಗ ಮೆರೆಯುವ ಸ್ವಾತಿ ನಕ್ಷತ್ರದಂತೆ ವಿರಾಜಿಸುತ್ತಿದೆ ನಡುವಿನಲ್ಲಿ ಒಂದು ಸಿಂಹ ಮೈಖಲೆ ತಳೆಯ ಮೇಲೆ ಧರಿಸಿದ ರತ್ನ ಕಿರೀಟವು ಮೇಲಿರುವ ಜೀವರತ್ನವು ಹೊಂದಿರುವ ವಿದ್ಯುನ್ಮಾಲ ಸುಂದರವಾದ ತೆಳುಮೋಳದಂತಿರುವ ಹೊದಿಕೆಯು ಆಕೆಯ ಅಂತಸ್ತನ್ನು ಉದ್ಘೋಷಿಸುತ್ತಿವೆ ಪ್ರಹರಿಯು ಆಕೆಯನ್ನು ರಾಜಸನ್ನಿಧಾನದಲ್ಲಿ ಬಿಟ್ಟು ನೆಲಮುಟ್ಟಿ ಪ್ರಣಾಮ ಮಾಡಿ ಬಾಗಿಲಿನಿಂದಾಚೆಗೆ ಶಚಿದೇವಿಯು ಇಂಧನಿಗೆ ಬಗ್ಗೆ ಪ್ರಣಾಮ ಮಾಡಿದಳು ವಿರಾಜದೇವಿಯತ್ತ ತಿರುಗಿ ಪ್ರಣಾಮ ಮಾಡುವುದರೊಳಗಾಗಿಯೇ ಆಕೆಯು ಬಂದು ಶಚಿದೇವಿಯನ್ನು ಅಲಂಘಿಸಿ ದೇವಿಗೆ ಜಯವಾಗಲಿ ನಿನ್ನನ್ನು ಪೂಜಿಸಿ ನಿನ್ನ ಕೃಪೆಯಿಂದ ದೊಡ್ಡವರಾದವರು ನಾವು ನಮಗೆ ಆಶೀರ್ವಾದ ಮಾಡಬೇಕು ತಾಯಿ ಎಂದು ವಿನಯವಾಗಿ ಆಕೆಯನ್ನು ಮೃದುವಾಗಿ ಆಲಂಸಿ ತನ್ನ ಜೊತೆಯಲ್ಲಿ ತನ್ನ ಆಸನದ ಮೇಲೆ ಕುಳ್ಳರಿಸಿಕೊಂಡಳು ಇಂದ್ರನು ಆ ವೇಳೆಗೆ ಆಸನದಲ್ಲಿ ಮಂಡಿಸಿರುವುದನ್ನು ನೋಡಿ ಶಚಿಯು ತಾನು ಕುಳಿತಳು ಮಹುಶನು ಆಕೆಯನ್ನು ನೋಡಿ ಆಶ್ಚರ್ಯಪಟ್ಟನು ಉಜ್ವಲವಾದರೂ ಶಾಂತವಾದ ಆ ರೂಪರಾಶಿಯನ್ನು ಆ ಅಂಗಸೌ ಸೌಷ್ಠವನ್ನ ಮಿತಿಯನ್ನು ಸೌಷ್ಠವಾಗಿದೆ ಅಂಗಸೌಷ್ಠವವನ್ನು ಮಿತಿಯನ್ನು ಯಾವ ರೀತಿಯಲ್ಲೂ ಮೀರದಂತೆ ಜೋಡಿಸುತ್ತಿರುವಂತೆ ಮೆರೆಯುತ್ತಿರುವ ಅಂಗಾಂಗಗಳ ಸೌಭಾಗ್ಯವನ್ನು ನೋಡಿ ವಿಸ್ಮಿತನಾದನು ಮನುಷ್ಯ ಲೋಕದಲ್ಲಿರಲಿ ದೇವಲೋಕದಲ್ಲಿಯೂ ಅಂತಹ ರೂಪ ರೂಪಸೌಭಾಗ್ಯ ಸಂಪನ್ನ ಒಬ್ಬಳಿಲ್ಲ ರಂಭೆ ಮೇನಕೆ ಊರುಷಿ ತಿಲೋತ್ತಮೆ ಯಾರೂ ಆಕೆಯ ಬಳಿಯೂ ನಿಲ್ಲುವಂತಿಲ್ಲ ಆತನಿಗೆ ಎನ್ನಿಸಿತು ಹೌದು ಈ ಪುಣ್ಯವಂತೆಯನ್ನು ಪಡೆಯದೆ ಇಂದ್ರಾಧಿಕಾರವು ಯಾವ ರೀತಿಯಲ್ಲೂ ಪೂರ್ಣವಲ್ಲ ಚೆನ್ನಾಗಿ ಸವಾರಿಯನ್ನು ಬಲ್ಲವನು ಸೊಗಸಾದ ಕುದುರೆಯನ್ನು ನೋಡಿ ಇದನ್ನೇರಿಹರಿಸ ವಿಹರಿಸದಿದ್ದರೆ ನಾನು ಸವಾರಿಯನ್ನು ಕಲಿತೇನು ಫಲ ಎಂಬಂತೆ ಆ ದಿವ್ಯಸ್ತ್ರೀಯನ್ನು ನೋಡಿ ಆಕೆ ಸೌಭಾಗ್ಯಾತಿಶಯವನ್ನು ಕಂಡು ಆತನ ಮನಸು ಒಮ್ಮೆ ತೊನೆಯಿತು ಕೂಡಲೇ ಆ ಮನಸ್ಸು ಧರ್ಮದತ್ತ ತಿರಿಗೆ ಧರ್ಮಪತ್ನಿಯಾದ ವಿರಜಾದೇವಿಯನ್ನು ಕಂಡು ಹೌದು ನದಿಯಲ್ಲಿ ಸಮುದ್ರದಷ್ಟು ನೀರಿಲ್ಲ ಆದರೂ ಬಾಯಾರಿದವರಿಗೆ ಬೇಕಾದು ನದಿಯ ನೀರೇ ಎಂದುಕೊಂಡನು ಶಚಿಯು ತಾನೇ ಮೊದಲು ಮಾತನಾಡಿದಳು ವಿಜಯವಾಗಲಿ ದೇವಸಭೆಯು ನಾನು ಇಂದನ್ನು ಕಾಯ ವಾಚಸ ಮನಸ್ಸ ಸೇವಿಸಬೇಕೆಂದು ನಿರ್ಣಯ ಮಾಡಿದೆ ಆ ಸಭೆಯ ಸಭೆಯು ಮಾಡಿದ ನಿರ್ಣಯವೆಂದರೆ ಅದು ನಮ್ಮೆಲ್ಲರಿಗೂ ಶಿರೋದ್ಧಾರ್ಯವಾದು ಆದರೆ ಒಂದು ಅಡ್ಡಿಯಿದೆ ನಾನು ಇಂದು ನನ್ನ ಪತಿಯೊಂದು ಸೇವಿಸಿದ್ದೇನು ಆತನು ಹೊರಟು ಹೋಗುವಾಗ ನಮಗೆ ಯಾರಿಗೂ ನನಗೂ ಹೇಳದೆ ಹೊರಟು ನಾನು ಆತನ ನೆರಳಿನಂತೆ ಇದ್ದವಳು ನನಗೆ ಹೇಳದೆ ಆತನು ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ ಅಂಥದರಲ್ಲಿ ಹೀಗೆ ಹೇಳದೆ ಹೊಟ್ಟು ಹೋಗಿರುವುದು ಇನ್ನೂ ಆಶ್ಚರ್ಯಕರವಾಗಿದೆ ಆತನು ದುಡುಕಿದನೆ ಎಂದು ದುಡುಕುವುದು ಸ್ತ್ರೀ ಸ್ವಭಾವಕ್ಕೆ ಸರಿ ಹೋಗುವುದಿಲ್ಲ ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ದೇಶಾಂತರಗತನಾದ ಪತಿಯನ್ನು ಪತ್ನಿಯಾದವಳು ಎಷ್ಟು ದಿನ ನಿರೀಕ್ಷಿಸಬೇಕು ಎಂದು ಹೇಳಿದೆಯೋ ಅಷ್ಟು ದಿನ ನಿರೀಕ್ಷಿಸಲು ಅಪ್ಪಣೆಯಾಗಬೇಕು ನಹುಶನು ಆಕೆ ಮಾತಿನಲ್ಲಿರುವ ಅರ್ಥವನ್ನು ಪೂರ್ಣವಾಗಿ ಗ್ರಹಿಸಿದನು ಆ ಭಾಮಿನಿಯು ಸ್ಪಷ್ಟವಾಗಿ ಆಡದಿರುವ ಮಾತುಗಳಿಗೆ ಮಾತುಗಳಲ್ಲಿ ಶಂಕೆಗೆ ಏನೂ ಕಾರಣವಿಲ್ಲ ದೇವೇಂದ್ರನಿಗೆ ವಿಜಯವಾಗಲಿ ಆ ಮಾತು ಇಂದಿನ ಇಂದ್ರನ ಇಂದನಿಗಾದರೂ ಅನ್ವಯಿಸಬಹುದು ಇಂದಿನ ಇಂದ ಇಂದಿನ ಇಂದ್ರನಗಾದರೂ ಅನ್ವಯಿಸಬಹುದು ಹಿಂದಿನ ಇಂದ್ರನಿಗಾದರೂ ಅನ್ವಯಿಸಬಹುದು ದೇವಸಭೆಯು ನಾನು ಇಂದನನ್ನು ಕಾಯ ವಾಚಸ ಮನಸ ಸೇವಿಸಬೇಕೆಂದು ನಿರ್ಣಯ ಅದು ಅಷ್ಟೇ ಉಭಯವರಿಗೂ ಅನ್ವಯಿಸುತ್ತದೆ ಆದರೆ ನಾನು ಇಂದನನ್ನು ಪತಿಯನ್ನು ಸೇವಿಸಿದ್ದೇನೆ ಅಲ್ಲಿದೆ ವಿಷ ನಾನು ಆತನನ್ನು ಪತಿಯನ್ನು ಸೇವಿಸಿರಲು ನಿನಗೆ ಪರಪತ್ನಿ ಎಚ್ಚರಿಕೆ ನಿನ್ನ ಅಧಿಕಾರ ಬಲದಿಂದ ನೀನು ನನ್ನನ್ನು ಆಕ್ರಮಿಸಿದರೆ ಈ ಇಂದ್ರಲಕ್ಷ್ಮಿಯು ನಿನಗೆ ದೂರವಾದಾಳು ಎಂದು ಸ್ಪಷ್ಟಾರ್ಥ ಇದರ ಮೇಲೆ ಧರ್ಮಶಾಸ್ತ್ರದ ಮಾತು ಇದಕ್ಕೆ ಅನುಗುಣವಾಗಿಯೇ ಇದೆ ಆಕೆಯು ಈಗ ಮಾಡುವುದು ಅತಿ ಒಪ್ಪದಿದ್ದರೆ ಧರ್ಮದ್ರೋಹ ಒಪ್ಪಿದರೆ ಆತ್ಮದ್ರೋಹ ಆಕೆಯ ನಿರೀಕ್ಷೆಯು ಸಫಲವಾದರೂ ನಮಗೆ ಇಂದ್ರ ಪದವಿಯಲ್ಲಿ ಇಲ್ಲ ವಿಫಲವಾದರೆ ನಾವಾಗಿ ಕಳೆದುಕೊಳ್ಳುವ ದಾರಿ ಮಾಡಿಕೊಂಡಂತಾಯಿತು ಅಂತೂ ಈಕೆಯೇ ಬಂದು ನೀನು ಇಂದ್ರನಾಗಿರುವುದು ಕೆಲವು ದಿನ ಮಾತ್ರ ಎಂದು ಕಾಲಕ್ಕೆ ಅಂಜು ಕಟ್ಟಿತಾಯಿತು ಕಟ್ಟಿಟ್ಟಂತಾಯಿತು ಎಂದು ವಿಷ್ಣನಾಗಿ ಕರದಲ್ಲಿ ಕಪೋಲವನ್ನಿತ್ತು ಕಪೋಲವನ್ನಿಟ್ಟು ಚಿಂತಿಸಿದನು ಬಿರಜಾದೇವಿಯು ರತ್ನರಾಶಿಯ ಮುಂದೆ ಪೆಚ್ಚಾಗಿರುವ ಏಕರತ್ನದಂತೆ ಸಂಕುಚಿತ ಮನಸ್ಸುಗಳಾಗಿ ಎಲ್ಲಾ ವಿಧದಲ್ಲೂ ಸಂಕೋಚ ಮಾಡಿಕೊಂಡು ಕುಳಿತಿದ್ದಳು ಶಚಿವಿ ಒಂದೇ ನಿಮಿಷದಲ್ಲಿ ಅರಸಿನ ಧರ್ಮ ಸಂಕಟವನ್ನು ತಿಳಿದಳು ಬೇಟೆಯ ಆಳವಾದ ಗಾಯವನ್ನು ಮಾಡಿದ್ದರೂ ಬೇಟೆಯು ಓಡಿ ಓಡಿ ಹೋದರೂ ಬದುಕುವುದಿಲ್ಲವೆಂದು ಗೊತ್ತಾಗಿದ್ದರು ಆಟವಾಡುತ್ತ ಬೇಟೆಯ ಗಾಯಕ್ಕೆ ಮದ್ದು ಬಳಿಯುವ ಬೇಟೆಗಾರನಂತೆ ಅರಸಿನ ಮನೋಭಿಪ್ರಾಯವನ್ನು ಬೇರೆಯಾಗಿ ಅರ್ಥಮಾಡಿಕೊಂಡಿರುವ ಮುಗ್ಧೆ ಎಂದು ಕೇಳಿದಳು ಇಂದನು ಸರ್ವಜೇಷ್ಠನು ಎಲ್ಲರನು ಧರ್ಮದಲ್ಲಿ ನಡೆಯುವಂತೆ ಪ್ರೇರ ಪ್ರೇರಿಸುವ ಪ್ರೇರಿಸುವವನಾಥನು ಆದನು ಇದು ಧರ್ಮವೆಂದು ಬೇರೆ ದಾರಿಗೆ ಇನ್ನು ತೋರಿಸಿದರೂ ನಾನು ನಡೆಯುವುದಕ್ಕೆ ಸಿದ್ಧಳಾಗಿರುವೆನು ಆ ಮಾತಿನಲ್ಲಿ ನಾನು ಗೆದ್ದೆನೂ ದಿಗಿಲಿಲ್ಲ ಎಂಬ ಚತುರಿಯ ನಂಬಿಕೆ ಇತ್ತು ಘಾತವು ಮಾರ್ಮಿಕವಾಗಿದೆ ಬೇಟೆಯಲ್ಲಿ ಗೆದ್ದೆ ಎಂಬ ಬೇಟೆಗಾರನ ಆತ್ಮಶ್ರದ್ಧತ್ತು ಅರಸನು ಶಚಿವಾಕ್ಯಗಳಿಂದ ಮರ್ಮಾಹತನಾಗಿದ್ದರೂ ರೇಗಿದ್ದರೂ ಕಾರಣಾಂತರಗಳಿಂದ ಶಾಂತವಾಗಿರಬೇಕಾದ ನಾಗರಾಜನಂತೆ ಒಳಗೆಯೇ ಪ್ರತಿಕ್ರಿಯಿಸುತ್ತಿದ್ದಾನೆ ಇವಳು ನಾರಿಯಲ್ಲ ಮಾರಿ ಎನ್ನುವುದು ಮನಸ್ಸಿಗೆ ಚೆನ್ನಾಗೇ ಅರ್ಥವಾಗಿ ಪ್ರತಿಕ್ರಿಯೆ ಮಾಡಬೇಕೆನ್ನುವುದು ಅರ್ಥಕ್ಕೆ ಅದು ಏರುತ್ತಿದೆ ಆದರೂ ನಾನು ಇಂದ್ರ ತಾನು ಇಂದ್ರನ ಗೌರವಕ್ಕೆ ಚ್ಯುತಿಯಿಲ್ಲದಂತೆ ನಡೆಯಲೇ ನಡೆಯಲೇಬೇಕು ಎಂಬ ನಿರ್ಧಾರವು ಎಲ್ಲದಕ್ಕಿಂತ ಬಲವಾಗಿ ಕುದು ಆದರೂ ಶಚಿಯು ಅಂತಃಪ್ರಾಣ ಘಾತಿನಿಯಾಗದಿದ್ದರೂ ಬಹಿಪ್ರಾಣವಾದ ಅರ್ಥವನ್ನು ಘಾತಿಸುವಳೆಂದು ಪ್ರತ್ಯಕ್ಷವಾಗಿದೆ ಇನ್ನು ಮಾತೇಕೆ ಅರಸನ ಒಂದುಗಳಿಗೆ ನಿರುತ್ತರ ಹೇಳಿದನು ನಿರುತ್ತರಾಗಿದ್ದು ಹೇಳಿದನು ಶಚಿದೇವಿ ಇಂಧನು ಧರ್ಮವಿರೋಧಿಯಲ್ಲ ಅವರವರು ಧರ್ಮವನ್ನು ಧರ್ಮವೆಂದು ಒಪ್ಪಿಕೊಂಡಿರುವುದನ್ನೇ ಪಾಲಿಸಬೇಕಾದು ಇಲ್ಲಿಯ ಧರ್ಮ ಆದ್ದರಿಂದ ನೀನು ಪತಿಯೆಂದು ಗ್ರಹಿಸಿರುವ ಇಂಧನನ್ನು ಪ್ರತೀಕ್ಷಿಸಲು ಕಾಲಾವಧಿಯುಂಟು ಅದು ನಿನಗೆ ಲಭಿಸಿರುವುದು ಅಷ್ಟೇ ಅಲ್ಲ ನಿನ್ನ ಪತಿಯನ್ನು ನೀನು ಹುಡುಕಲು ನಿನಗೆ ಅಧಿಕಾರ ಉಂಟು ಹುಡುಕು ಹುಡುಕಿಸು ಹೋಗಿ ಬಾ ಎಂದು ಸಮಚಿತ್ತನಾಗಿ ಹೇಳಿದನು ಶಚಿಯು ಆ ಉತ್ತರಕ್ಕೆ ಬದ್ದಳಾಗಿರಲಿಲ್ಲ ಆಕೆಯ ದೃಷ್ಟಿಯಲ್ಲಿ ನಹುಶನು ಅರ್ಥಪರಹ್ ಕಾಮಚಪಲ ಆದ್ದರಿಂದ ತನ್ನನ್ನು ಬಯಸಿದನು ಎಂದಿತ್ತು ಆದರೂ ತಾನೇ ಎದುರಿಗೆ ಬಂದಿದ್ದರೂ ಯಾವ ಕಾರ್ಪಣ್ಯಕ್ಕೂ ಎಡಗೊಡದೆ ಸಮಚಿತ್ತನಾಗಿರುವುದನ್ನು ನೋಡಿ ಆಶ್ಚರ್ಯವಾಯಿತು ಅದುವರೆವಿಗೂ ಮಹುಷ್ಯನೆಂದರೆ ಒಬ್ಬ ಮಾನವ ಎನ್ನುತ್ತಿದ್ದ ಆಕೆ ಸಮ್ಮುಖದಲ್ಲಿ ಕಂಡು ಆತನ ಆಚಾರವನ್ನು ನೋಡಿ ಆತನ ಅಂತಸ್ಥವನ್ನು ತಿಳಿದು ವಿಸ್ಮಿತಳಾಗಿದ್ದಾಳೆ ಆತನ ಅಂತಸ್ಥವನ್ನು ತಿಳಿದು ವಿಸ್ಮಿತಳಾಗಿದ್ದಾಳೆ ಋಷಿ ಋಷಿ ಪತ್ನಿಗಾಗಿ ಬಾಯಿ ಬಾಯಿ ಬಿಟ್ಟ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಾಗಿದ್ದ ತನ್ನ ಪತ್ನಿ ಪತಿಯೊಡನೆ ಆತನನ್ನು ಹೋಳಿ ಹೋಲಿಸಿ ನಹುಶನು ನಿಜವಾಗಿ ಮಹಾನುಭಾವ ಎಂಬ ಸಿದ್ಧಾಂತಕ್ಕೆ ಬಂದಿದ್ದಾಳೆ ಈತನು ಇಂಧನಾಗಿರುವುದು ಮೂಲ ಲೋಕದ ಸೌಭಾಗ್ಯ ಆದರೆ ಆದರೆ ಹ್ಮ್ ಈ ಮಹಾಪುರುಷನನ್ನು ಈ ಪದವಿಯಿಂದ ಉರುಳಿಸಿರುವ ದೌರ್ಭಾಗ್ಯ ಉರುಳಿಸುವ ದೌರ್ಭಾಗ್ಯ ನನ್ನ ಹಣೆಯಲ್ಲಿ ಬರೆದಿದೆಯೋ ಏನೋ ಎಂದು ವಿಷಾದ ಈ ಇಂಧನ ನಿಜವಾಗಿ ಧರ್ಮಪರಾಯಣ ಎಂದು ಮನಸ್ಸು ಹರ್ಷಗೊಂಡಿದೆ ನಹುಶನು ಮತ್ತೊಂದು ಮಾತನ್ನು ಆಡದೆ ಮೇಲಕ್ಕಿದ್ದನು ಅದನ್ನು ಕಂಡು ವಿರಜಾದೇವಿಯು ಮೇಲಕ್ಕೆದ್ದು ಸಡಗರದಿಂದ ಮಂಗಳ ದ್ರವ್ಯಗಳನ್ನು ಫಲ ತಾಂಬೂಲಗಳನ್ನು ಇಟ್ಟಿದ್ದ ರತ್ನದ ತಟ್ಟೆಯನ್ನು ತಂದು ಶಶಿದೇವಿಗೆ ಒಪ್ಪಿಸಿದಳು ಅದಲ್ಲವನ್ನು ನೋಡಿ ಶಶಿಗೆ ಆನಂದವು ತಾನೇ ತಾನಾಗಿ ಕಣ್ಣಲ್ಲಿ ನೀರಾಗಿ ಹರಿಯಿತು ವಿರಜಾದೇವಿಯನ್ನು ಬಾಕಿ ತಬ್ಬಿಕೊಂಡು ತಂಗಿ ನಿನ್ನ ವೈಭವವು ಅಖಂಡವಾಗಿರಲಿ ಎಂದು ಆಶೀರ್ವಾದ ಮಾಡಿ ಇಂದ್ರನಿಗೆ ಮತ್ತೆ ಬಗ್ಗಿ ನೆಲಮಟ್ಟಿ ನಮಸ್ಕಾರ ಮಾಡಿ ಹೊರಟು ಹೋದಳು ಹೊರಕ್ಕೆ ಹೋಗಿ ಕಣ್ಮರಿಯಾದ ಮೇಲೆ ನಹುಶನು ವಿರಜೆಯನ್ನು ಆಲಂಗಿಸಿಕೊಂಡು ದೇವಿ ದೇವತೆಗಳ ದೇವತೆಗಳು ತಮ್ಮ ಆಟವನ್ನು ಚೆನ್ನಾಗಿ ಆಡಿದರು ಎಂದನು ದೇವಿಯು ಏನು ಎಂದು ತಲೆ ನೋಡಲು ಅರಸನು ದೇವಿ ದೇವತೆಗಳು ಯಾವಾಗಲೂ ವಿಷಮಿಶ್ರಿತವಾದ ಮೃಷ್ಟಾನ್ನವನ್ನು ಹೊರವಾಗಿ ನಮಗೆ ಕೊಡುವರು ನಾವು ಆ ಮೃಷ್ಟಾನ್ನವನ್ನು ನೋಡುವ ನೋಡುವವೇ ಹೊರತು ಅದರಲ್ಲಿರುವ ವಿಷಯವನ್ನು ಕಾಣಲಾರೆವು ಅದು ನಮ್ಮ ದುರದೃಷ್ಟ ಎಂದನು ಅಲ್ಲಿಗೂ ವಿರಜಾದೇವಿಯು ಅರ್ಥ ಮಾಡಿಕೊಳ್ಳದಿರಲು ಹೋಗಲಿ ಬಿಡು ಅನಿತ್ಯವಾದ ಅರ್ಥಕ್ಕೆ ಹಾನಿಯಾದರೂ ನಿತ್ಯವಾದ ಧರ್ಮವನ್ನು ಪಾಲಿಸಿದಂತಾಯಿತು ಎಂದರು ವಿರಜಾದೇವಿಯು ಅನ್ಯ ಮನಸ್ಕಳಾಗಿದ್ದವಳು ನಿಜ ಶಶಿಯು ಸಿಕ್ಕಿದರೂ ಕೆಲಸ ಕೆಟ್ಟಿತು ಸಿಕ್ಕದಿದ್ದರೂ ಅದರಲ್ಲಿ ತಮ್ಮನ್ನು ಶಚಿಯು ಒಲಿದ ಒಲಿದರೆ ನನ್ನ ಗತಿಯೇನು ಎಂದಳು ಹೋಗಿದ ಹಸುವು ಬಂತು ಶಚಿಯು ಒಲಿದರೂ ನಾನು ಒಲಿಯುವುದಿಲ್ಲ ನಾನು ಗೃಹಚಾರ ವಶನಾಗಿ ಒಲಿದರೂ ಅವಳು ಅರ್ಥಪತ್ನಿ ನೀನು ಧರ್ಮಪತ್ನಿ ಹಾನಿ ಹಾನಿಯಲ್ಲ ನನ್ನದು ನಿನಗೆ ಒಳ್ಳಷ್ಟು ಹಾನಿ ಹಾನಿಯಿಲ್ಲ ಇದು ನನ್ನ ಬರ